ಈ ಪದ್ಯದ ಐದನೆಯ ಸಾಲನ್ನು ನಾವು ನಿನ್ನೆ ನೋಡಿದ್ವಿ ಗರುಡನ ಮೇಲೆ ಕುಳಿತು ಜಗತ್ತಿನ ಎಲ್ಲೆಡೆ ಮುಟ್ಟುವವನು ಮುರನೆಂಬ ರಕ್ಕಸನ ಭಂಜನವನ್ನು ಮಾಡಿ ಪಾರ್ಥನಿಗೆ ಮಿತ್ರನಾಗಿ ಸಿಕ್ಕಿದವನು ಭೌಮನ ನಾಶಕ್ಕೆ ಕಾರಣನಾಗಿ ದುರ್ಜನರಿಗೆ ಭಯವನ್ನು ಹುಟ್ಟಿಸಿ ಅವರ ಪ್ರಾಣವನ್ನ ಅಪಹರಿಸಿದವನು ಹಾಗೆ ಮಾಡಿದ್ದರ ಉದ್ದೇಶ ಸಜ್ಜನಿಕೆಯ ಪಾಲನೆ ಸಜ್ಜನರನ್ನು ಪಾಲಿಸಿದ ಓ ದೇವೇಶನೆ ನಿನಗೆ ಜಯವಾಗಲಿ ಅನ್ನುವ ಪದ್ಯವನ್ನು ನಾವು ಹಿಂದೆ ನೋಡಿದ್ವಿ ಶುಭ ಗುಣಗಣಪೂರಿತ ವಿಶ್ವೇಶ ಜಯ ಪುರುಷೋತ್ತಮ ನಿತ್ಯ ಸುಬೋಧ ಭೂಮಿ ಭಾರಂತರ ಕಾರಣ ರೂಪ ಜಯ ಬಂಜನ ಭಂಜನ ದೇವರೇಣ್ಯ ಶುಭ ಗುಣಗಣಪೂರಿತ ಗುಣಗಣಪೂರಿತ ಗುಣಗಳಿಂದ ತುಂಬಿಕೊಂಡವನು ಗಣ ಅಂದ್ರೆ ರಾಶಿ ಗುಣಗಣಪೂರಿತ ತುಂಬಿಕೊಂಡವನು ಇದು ಯಾರೋ ಆಮೇಲೆ ಬಂದು ತುಂಬಿತ್ತಲ್ಲ ಆವಾಗ್ಲೂ ತುಂಬಿತ್ತದು ಯಾವಾಗ್ಲೂ ತುಂಬಿಯೇ ಇರುತ್ತೆ ಈಗ್ಲೂ ತುಂಬಿಯೇ ಇದೆ ಎಲ್ಲ ಕಾಲಕ್ಕೂ ಶುಭ ಅದ ಗುಣ ನಿನ್ ಗುಣ ಗೊತ್ತಿಲ್ವಾ ಅಂತ ಹೇಳುವಂತ ಗುಣವೋ ಅಲ್ಲ ಶುಭ ಗುಣ ಶುಭ ಅಂದ್ರೆ ಯಾವಾಗಲೂ ಮಂಗಲವನ್ನೇ ಇನ್ನೊಬ್ಬರಿಗೆ ಬಯಸುವಂತ ಗುಣ ಇದು ನಮ್ಗೆ ಬಯಸ್ಬೇಕು ನಾವು ಕೂಡ ಯಾರಿಗೂ ಹಾನಿ ಆಗದ ಹಾಗೆ ನಮ್ಮ ಬದುಕನ್ನ ರೂಪಿಸಿಕೊಳ್ಬೇಕು ಆದ್ರೆ ನಮ್ಮ ಮಿತಿಯೇ ಆಗಿದ್ದಾಗ ನಾವು ಕೈ ಮೀರುತ್ತೆ ಕೆಲವೊಂದ್ಸರ್ತಿ ಅದು ನಮ್ಮ ಉದ್ದೇಶ ಇರಬಹುದು ಆದ್ರೆ ಭಗವಂತನ ಪರಿಚಯವನ್ನು ಮಾಡಿಕೊಡುವಾಗ ನಮ್ಮ ಮಿತಿ ಏನು ಅಂತ ನಮ್ಗೆ ಗೊತ್ತಾಗುತ್ತೆ ಭಗವಂತನ ಯೋಚನೆಯಲ್ಲಿ ಯಾವತ್ತು ಕೂಡ ಯಾರಿಗೂ ಈ ವ್ಯಕ್ತಿ ಹಾಳಾಗ್ ಹೋಗ್ಲಿ ಅನ್ಯಾಯ ಆಗ್ಲಿ ಅದ್ ತೊಂದರೆ ಆಗ್ಲಿ ನಮ್ಗಾದ ತೊಂದರೆ ಅವನು ಅನುಭವಿಸ್ಲಿ ಅನ್ನುವ ಈ ಯೋಚನೆ ಭಗವಂತನಿಗೆ ಬರಲ್ಲ ಯಾಕೆಂದ್ರೆ ಅವನಿಗಾಗುವ ತೊಂದರೆ ಅಂತ ಒಂದು ಇಲ್ಲ ಯಾರಿಗೆ ವೀಕ್ನೆಸ್ ಇರುತ್ತೋ ಅವನಿಗೆ ಕೋಪ ಬರುತ್ತೆ ಭಗವಂತ ಶುಭ ಗುಣಗಳಿಂದ ಕೂಡಿದವನು ಅವನು ಕ್ರೋಧ ಕ್ರೋಧ ಕೃತ್ಕತ ಯಾರಿಗೆ ತಾಳ್ಮೆ ಇಲ್ವೋ ಅವನಿಗೆ ಕೋಪ ಬರುತ್ತೆ ಯಾರು ಯಾವಾಗ್ಲೂ ಇನ್ನೊಬ್ಬರನ್ನು ಕಂಪೇರ್ ಮಾಡ್ಕೊಂಡು ನೋಡ್ತಿರ್ತಾನೋ ಅವನಿಗೆ ಕೋಪ ಬರುತ್ತೆ ಯಾರಿಗೆ ತನ್ನ ಬೆಳವಣಿಗೆಯ ಬಗ್ಗೆ ಇನ್ನೂ ಅಸಮಾಧಾನ ಇರುತ್ತೋ ಅವನಿಗೆ ಅಸಹನೆ ಅವನಿಗೆ ಅಸೂಯೆ ಉಂಟಾಗುತ್ತೆ ಈ ಕಾಮ ಕ್ರೋಧ ಲೋಭಮೋಹಮದ ಮತ್ಸರ ಅನ್ನುವ ಚಡ್ವರ್ಗದ ನಿಗ್ರಹದ ಭಾವನೆ ಎಲ್ಲ ಯೋಚನೆ ಮಾಡಿದ್ರೆ ಅವನಿಗಿದಾರೂ ಇಲ್ಲ ಯಾಕೆ ಅಂದ್ರೆ ಶುಭ ಗುಣಗಳು ಇರುವುದ್ರಿಂದಲೇನೆ ಶುಭ ಏನು ಯಾವುದನ್ನೋ ಒಂದು ಬಯಸಿದ್ರೆ ಆಗ ಆ ಬಯಕೆಯ ಬೆನ್ನೆ ಹಿಂದೆ ಬೀಳುವಾಗ ಅನೇಕ ಅಪರಾಧಗಳನ್ನು ಮಾಡ್ಬೇಕಾಗತ್ತೆ ಯಾಕಂದ್ರೆ ಅದು ಇನ್ಯಾರಿಗೂ ಸಂಬಂಧಿಸಿದ್ದಿರುತ್ತೆ ಆದ್ರೆ ಭಗವಂತನ ಬಯಕೆಯ ಸ್ವರೂಪ ಹೇಗೆ ಅದು ಶುಭ ಗುಣ ಇಚ್ಛಾ ಮಾತ್ರಂ ಪ್ರಭೋ ಸೃಷ್ಟಿ ಅವನಿಗೆ ದೌರ್ಬಲ್ಯವೇ ಇಲ್ಲ ಅಂದುಕೊಂಡ ಅಂದುಕೊಂಡ ಅಂದ್ರೆ ಅದ್ರ ಅರ್ಥ ಆಯ್ತು ಅಂತ ನಾವ್ ಅಂದುಕೊಂಡ್ರೆ ಅಂದುಕೊಂಡದ್ ಮಾತ್ರ ಆಗಿರುತ್ತೆ ಆಯ್ತು ಅನ್ನೋದಕ್ಕೆ ನೂರು ಪ್ರಯತ್ನ ಬೇಕು ಆದ್ರದಂಗ ನಮ್ ದುಃಖ ಭಗವಂತನಿಗೆ ಅವನ ಎಲ್ಲ ಗುಣಗಳು ಶುಭ ಯಾಕೆ ಅಂದ್ರೆ ದೌರ್ಬಲ್ಯವೇ ನಮ್ಮ ತರದ ದೌರ್ಬಲ್ಯಗಳಿವೆ ನೂರಾರು ಅಂತ ಶಬ್ದ ಹೇಳಿದ್ದು ಬರೀ ಅಜ್ಞಾನ ಅನ್ನೋದೇ ಕೋಟಿ ಗಟ್ಲೆ ತರ ಇದೆ ಪ್ರಪಂಚದ ಬಗ್ಗೆ ಗೊತ್ತಿಲ್ಲ ನಮ್ಮ ಬಗ್ಗೆ ಗೊತ್ತಿಲ್ಲ ಪ್ರಪಂಚದಲ್ಲಿ ಎಷ್ಟು ತರದ ಜೀವಿಗಳಿವೆ ಅವೆಲ್ಲವೂ ಕೂಡ ಪ್ರಕೃತಿಯ ಒಂದು ಭಾಗ ಅನ್ನೋದರ ಅರಿವೇ ನಮಗಿಲ್ಲ ನಾವು ಮಾತ್ರ ಬಹಳ ಪ್ರಕೃತಿಗೆ ಅಗತ್ಯವಾಗಿದ್ದವ್ರು ಅನ್ನೋ ರೀತಿ ನಾವು ನಮ್ಮ ಸ್ವಕೇಂದ್ರಿತವಾದ ಆಲೋಚನೆಯಿಂದಲೇ ನಾವು ಬದುಕ್ತೇವೆ ಯಾರು ಸ್ವಕೇಂದ್ರಿತವಾಗಿ ಬದುಕ್ತಾನೋ ಅವನ್ ಯಾವತ್ತೂ ದುಃಖವನ್ನು ಅನುಭವಿಸ್ತಾನೆ ಇರ್ತಾನೆ ಸ್ವ ಸಮಸ್ತ ಜಗತ್ತು ವಸುದೈವ ಕುಟುಂಬಕಮ್ ಅಂತ ಅರ್ಥ ಮಾಡ್ಕೊಳ್ತಾನು ಅವನು ಸ್ವಾರ್ಥಿ ಆದ್ರೂ ಕೂಡ ಗುಣಿಯೇ ಯಾಕೆಂದ್ರೆ ಸ್ವ ಅನ್ನುವ ಶಬ್ದದೊಳಗೆ ಜಗತ್ ಸೇರಿದೆ ನನಗೋಸ್ಕರ ಅಂದ್ರೆ ಈ ಜಗತ್ತಿಗೋಸ್ಕರ ಮಾಡ್ತಾ ಇದ್ದಾನೆ ಯಾಕೆಂದ್ರೆ ಈ ಜಗತ್ತಿಡೀ ನನಗೆ ಸಂಬಂಧಿಸಿದ್ದು ಅದು ನನ್ನ ಕುಟುಂಬ ಅದು ನನ್ನ ಬದುಕು ಅದು ನನ್ನ ಉಸಿರಿನ ಹಾಗೆ ಅದು ಕೂಡ ಉಸಿರಾಡಬೇಕು ಅನ್ನುವಷ್ಟು ವಿಸ್ತಾರವಾದ ಚಿಂತನೆ ಇದ್ದಾಗ ಆತನಿಗೆ ಬೇಕಾದಂತಹ ಎಲ್ಲ ಶುಭ ಪರಿಕರಗಳು ಸಿಗ್ತಾ ಹೋಗ್ತವೆ ಆದ್ರೆ ಹಾಗೆ ಅಂತ ನಾವು ಭಗವಂತನನ್ನು ಉಪಾಸನೆ ಮಾಡಿದ್ರೆ ಮಾತ್ರ ಸಿಗುತ್ತೆ ದೇವರಲ್ಲಿ ನಾವು ಹೇಗೆ ಉಪಾಸನೆ ಮಾಡ್ತೇವೋ ಅವನಲ್ಲಿ ಸೌಖ್ಯ ಇದೆ ಅಂತ ನಾವು ಭಾವಿಸಿದ್ರೆ ನಮಗೆ ಸೌಖ್ಯ ಸಿಗುತ್ತೆ ಅವನಲ್ಲಿ ತ್ರಿಗುಣಗಳ ಲೇಪ ಇಲ್ಲ ನಿಸ್ತ್ರೈಗುಣ್ಯ ಅವನಲ್ಲಿ ತ್ರಿಗುಣಗಳ ಯಾವುದೇ ಪ್ರಭಾವ ಇಲ್ಲ ಅಂತ ನಾವು ಸರಿಯಾಗಿ ಅವನನ್ನ ತಿಳ್ಕೊಂಡ್ರೆ ನಮ್ಮ ನಿಸ್ತ್ರೈಗುಣ್ಯೋ ಅಂತ ಮಾಡಿದ ಉಪದೇಶ ಫಲಿಸತ್ತೆ ಇಲ್ಲ ಅಂದ್ರೆ ಸುಮ್ನೆ ದೇವ್ರ ಏನ್ರಿ ಮಾಡ್ತಾನೆ ಸುಮ್ನೆ ನಮ್ ತಲೆ ಮೇಲೆ ನಾವ್ ಕೈ ಇಡ್ಬೇಕು ನಾವೇ ಎಲ್ಲ ಮಾಡ್ಬೇಕು ಸುಮ್ನೆ ದೇವ್ರ ಹೆಸರು ಹೇಳಿ ಇವರೆಲ್ಲ ಆಯ್ತು ನೀವ್ ಹಾಗೆ ಉಪಾಸನ ಮಾಡಿ ನಿಮ್ದಿ ನಿಮ್ಮಿಂದ ಏನು ತೊಂದರೆ ಇಲ್ಲ ನಿಮ್ಗೆ ಏನ್ ಸಿಗಬೇಕು ಅಂತ ಅನ್ಕೊಂಡಿದ್ರು ಅದ್ ನಿಮ್ಗೆ ಸಿಗ್ಲಿಕ್ಕೆ ನೀವೇ ಕನ್ನಡಿ ಮುಂದೆ ಹತ್ರ ಕನ್ನಡಿಯ ಪ್ರತಿಬಿಂಬವೂ ಅತ್ತ ಹಾಗೆ ಕಾಣುತ್ತೆ ನೀವು ನಕ್ಕ್ರೆ ಅದು ನಗುತ್ತೆ ದೇವ್ರ ಕನ್ನಡಿ ಇದ್ದ ಹಾಗೆ ನೀವೇನ್ ಮಾಡ್ತೀರಿ ಅನ್ನೋದ್ರ ಮೇಲೆ ಡಿಪೆಂಡು ಅವನಾಗಿ ಯಾವ್ದನ್ನು ಹೊಸತು ಕೊಡಲ ಆದ್ರೆ ಎಲ್ಲದರ ನಿಯಂತ್ರಣ ಅವನ ಕೈಯಲ್ಲಿದೆ ಯಾಕೆ ಅಂದ್ರೆ ಒಬ್ರಿಗೊಬ್ರು ಅಧಿಕಾರ ಕೊಟ್ಟು ಏನೋ ವ್ಯವಸ್ಥೆ ಮಾಡಿದ್ರೆ ಸ್ವಾರ್ಥಿಗಳು ಅವನದ್ದು ಇವ್ನ ಕಿತ್ಕೊಳ್ಳುದು ಇವನದ್ದು ಅವನ್ ಕಿತ್ಕೊಳ್ಳುದು ಅವನಿಗಿಂತ ಬಲಿಷ್ಠ ಮತ್ತೊಬ್ಬ ಬಂದ್ರೆ ಅವನ್ ಕಿತ್ಕೊಳ್ಳುದು ಯಾರು ಕೂಡ ಸುಖವಾಗಿ ಇರುವ ವಸ್ತುವನ್ನ ಅವರವರು ಬಳಸಿಕೊಂಡು ಬದುಕಲಿಕ್ಕೂ ಬರಲ್ಲದ ಬರದ ದುರ್ಬುದ್ಧಿಯ ಮಂದಿ ಅಜ್ಞಾನಿಗಳು ಬೇರೆ ಅಸೂಯಾಪರರು ಸ್ವಾರ್ಥಿಗಳು ಇದೆಲ್ಲ ಒಟ್ಟು ಸೇರಿದಾಗ ಜಗತ್ತು ಯಾರು ಸಾತ್ವಿಕವಾಗಿ ಬದುಕಬೇಕು ಅಂತ ಅನ್ಕೊಂಡಿದಾರೋ ಅವರಿಗೂ ಕೂಡ ಬಾಳ್ಲಿಕ್ಕಿಲ್ಲ ಅನ್ನುವ ಸ್ಥಿತಿ ಬರುತ್ತೆ ಅನ್ನುವ ಕಾರಣಕ್ಕಾಗಿ ದ್ರವ್ಯಂ ಕರ್ಮ ಚ ಕಾಲಷ್ಟ ಸ್ವಭಾವವು ಜೀವ ಏವಚ ಎದನು ಗ್ರಹತ ಸಂತಿ ನಸಂತಿ ಅದುಪೇಕ್ಷಯ ಅಂತ ಭಾಗವತ ಹೇಳಿತು ದ್ರವ್ಯವಾಗಲಿ ಕರ್ಮವಾಗಲಿ ಕಾಲವಾಗಲಿ ವೇದವಾಗಲಿ ದಿಕ್ಕುಗಳಾಗಲಿ ಇದೆಲ್ಲವೂ ಕೂಡ ಒಂದು ಹಂತಕ್ಕೆ ಯಾರದೋ ಒಬ್ಬರ ಅಧಿಕಾರದಲ್ಲಿ ಇದ್ರೂ ಕೂಡ ಅದರ ಸಮಸ್ತ ವ್ಯಾಪ್ತಿಯಂತೆ ಇರುವುದು ಅದು ಶುಭ ಗುಣ ಪರಮಾತ್ಮನಲ್ಲಿ ಮಾತ್ರ ಶುಭ ಗಣ ಗಣ ಗುಣಗಣ ಪೂರಿತ ಪೂರಿತ ಅಂದ್ರೆ ಅದು ಪೂರ್ಣ ಅಂತ ಅರ್ಥ ಬರೀ ಪೂರಿತ ಅಂದ್ರೆ ತುಂಬಿಸುದು ಅಂತ ಅರ್ಥ ಅಲ್ಲ ತುಂಬಸುದಂದ್ರೆ ಏನ್ ಹೇಳ್ತೇವೆ ನಾವು ಏ ನೀರ್ ತುಂಬಸು ಅಂದ್ರೆ ಬರೀ ಅರ್ಧ ತುಂಬಿಸಿದ್ಯಲ್ಲ ಅಲ್ಲ ತುಂಬಿಸಿದನ ಅಲ್ಲ ಅರ್ಧ ಆದ್ರೂ ಅಲ್ಲಪ್ಪ ತುಂಬಿಸುದು ಅಂದ್ರೆ ಪೂರ್ಣ ತುಂಬಿಸುದು ಅಂತಾನೆ ಅರ್ಥ ಅರ್ಧ ಅಂದ್ರೆ ಅರ್ಧ ಹೇಳ್ತೇವೆ ನಾವು ಅರ್ಧ ತುಂಬಿಸ್ಕೊಂಡ್ ಬಾ ಸಾಕು ಹೆಚ್ಚು ಕುಡಿಯಲ್ಲ ಅಂತ ನಾವು ಅರ್ಧ ಆದ್ರೆ ಅರ್ಧ ಅಂತ ಹೇಳ್ತೇವೆ ತುಂಬಸುದು ಅಂದ್ರೆ ಪೂರ್ಣ ಅಂತಾನೆ ಅರ್ಥ ಭಗವಂತ ಗುಣಗಣ ಪೂರಿತ ಪೂರ್ಣ ಪ್ರಮಾಣದ ಗುಣಗಳಿಂದ ತುಂಬಿದವ ವಿಶ್ವೇಶ ವಿಶ್ವದ ಒಡೆಯ ವಿಶ್ವ ನೂರಾರು ಅರ್ಥ ಇದೆ ವಿಶ್ವ ಅಂತ ಅರ್ಥ ವಿಶ್ವ ಜಗತ್ತು ಅಂತ ಅರ್ಥ ವಿಶ್ವ ವಿಶತಿ ಸರ್ವತ್ರ ಎಲ್ಲ ಕಡೆಗೆ ಪ್ರವೇಶ ಮಾಡುವಂತಹ ನೀರು ಅಂತ ಅರ್ಥ ವಿಶ್ವ ನಾವು ಮಾಡುವ ಕರ್ಮಗಳು ಅಂತ ಅರ್ಥ ಎಷ್ಟು ಅರ್ಥ ತೆಗೆ ವಿಷ್ಣು ಸಹಸ್ರನಾಮದಲ್ಲಿ ವಿಶ್ವವನ್ನು ಶಬ್ದಕ್ಕೆ ಏನೆಲ್ಲ ನೂರ ಅರ್ಥ ಇದೆಯೋ ಅದನ್ನ ಜೊತೆಗಿಡ್ಕೊಂಡು ಅದರ ಒಡೆಯ ಅಂತ ಮಾಡಿದ್ರೆ ಭಗವಂತನಲ್ಲಿ ಇದಕ್ಕಿಂತ ಎಕ್ಸ್ಕ್ಲೂಸಿವ್ ಆಗಿ ನಾವು ಚಿಂತನೆಲಿಕ್ಕೆ ಸಾಧ್ಯ ಇಲ್ಲ ವಿಶ್ವೇಶ ಇಡಿ ಜಗತ್ತಿನ ಪ್ರತಿಯೊಂದು ಜೀವ ಜಾತ ಕ್ರಿಮಿಕಿ ಪಶು ಪಕ್ಷಿಗಳ ಆಡಳಿತ ವ್ಯವಸ್ಥೆ ಒಳಗಿನಿಂದ ಹೊರಗಿನಿಂದ ಆಹಾರ ವ್ಯವಸ್ಥೆ ಅದರ ಭಾವನೆಗಳ ನಿಯಂತ್ರಣ ಅದಕ್ಕೆ ಸಿಗಬೇಕಾದ ಕರಮ ಫಲ ಅದು ಅನುಭವಿಸಬೇಕಾದಂತಹ ಅಂದ್ರೆ ಒಂದೇ ಪದಾರ್ಥ ಒಬ್ಬೊಬ್ಬರಿಗೆ ತರ ಸುಖ ಕೊಡುತ್ತೆ ಒಬ್ಬನಿಗೆ ಒಂದು ಕೋಣೆಯಲ್ಲಿ ಒಂದ್ ಐದಾರು ಮೂರ್ನಾಕ್ ಕೋಣೆಯಲ್ಲಿ ಒಬ್ಬೊಬ್ಬರನ್ನು ಕೂಡಿಸಿದ್ದಾರೆ ಕೊಟ್ರು ಒಂದ್ ರೂಮ್ ನಲ್ಲಿ ಇದ್ದವನಿಗೆ ಕೊಟ್ಟ ತಕ್ಷಣ ಗಬಕ್ ಅಂತ ಬಾಯ್ಗೆ ಹಾಕೊಂಡ್ರು ತಿಕ್ಕ ಬಟ್ಟೆ ಹಸುವಾಗಿತ್ತು ಸೌದು ಸೌದು ರುಚಿ ಅಂತ ರುಚಿ ರುಚಿ ಅನ್ಕೊಂಡ್ ತಿಂದ ಇನ್ನೊಬ್ಬ ಇದ್ದ ಅವನಿಗಾಗ್ಲೇ ಹೊಟ್ಟೆ ತುಂಬಿತ್ತು ಅದೇ ಪಂಚರತ್ನ ಕೊಟ್ಟ ಅದೇ ಡ್ರೈ ಫ್ರೂಟ್ಸ್ ನ ಸ್ವೀಟ್ ಅವನಿಗೆ ಕೊಟ್ಟದು ಅವನ ಅರ್ಧ ತೆಗೆದ ಅದರಲ್ಲಿ ಮತ್ತೆ ತುಂಡ ಅರ್ಧ ಮಾಡ್ದ ಇಷ್ಟ ಸಾಕು ಆಗಲ್ಲ ರೀತಿ ತಿನ್ಲಿಕ್ಕೆ ಆಯ್ತು ಏನಿಲ್ಲ ವಯಸ್ಸಾಯ್ತು ಅಂತ ಒಂದು ಸುಮ್ಮನೆ ಶಬ್ದ ಹೇಳ್ಬಿಡುದು ಇಲ್ಲ ತುಂಬಾ ಡಯಟ್ ಮಾಡ್ತಾ ಇದ್ದೇನೆ ಅಂತ ಹೇಳುದು ಅಥವಾ ಇನ್ನೇನು ಒಂದು ಶರೀರದ ಮೇಲೆ ಕಾನ್ಸಂಟ್ರೇಟ್ ಮಾಡಿದವನಿಗೆ ಯಾವತ್ತು ಆಹಾರದ ಸೌಖ್ಯವನ್ನು ಅನುಭವಿಸಲಿಕ್ಕೆ ಸಾಧ್ಯವೇ ಇಲ್ಲ ಹಾಗಂತ ಹೇಳಿ ಶರೀರದ ರಕ್ಷಣೆ ಮಾಡಬಾರದು ಅಂತ ತಾತ್ಪರ್ಯ ಅಲ್ಲ ಅದಕ್ಕನುಗುಣವಾಗಿ ನಾವು ತಿಂದು ಉಂಡು ಬದುಕುತ್ತೇವೆ ಅಂತ ಅಷ್ಟನ್ನೇ ಒಂದು ಒಳ್ಳೆ ದೇವರನ್ನು ಅಷ್ಟು ನಿಷ್ಠೆಯಿಂದ ವ್ರತದಿಂದ ಅನುಷ್ಠಾನ ಮಾಡಲ್ಲ ಈ ಡೇಟ್ ಅನ್ನು ಭಾರಿ ನಿಷ್ಠೆಯಿಂದ ವ್ರತ ಅನ್ನುವ ಹಾಗೆ ಏನೂ ಪೂರ್ವ ಪ್ರಜ್ಞೆ ಇಲ್ಲದೆ ಬದುಕುವಂತಹ ಮಂದಿ ಈಗ ಚಿಕಿತ್ಸೆಯನ್ನು ದೃಷ್ಟಿಯಿಂದ ಮಾಡುವುದಾದ್ರೆ ಬೇರೆ ಇದೇನೋ ನಾನು ನನ್ನ ಸೌಂದರ್ಯವನ್ನು ಉಳಿಸಿಕೊಂಡು ಜಗತ್ನಲ್ಲಿ ಏನೋ ಬಹಳ ದೊಡ್ಡದಾದ ಬದಲಾವಣೆ ಮಾಡಿಬಿಡ್ತೇನೆ ಅಂತನ್ನುವ ಭಾವನೆಯಿಂದ ಬಂದ ಮಾತಾಗಿದ್ರೆ ಮಾತ್ರ ಹಾಗೆ ಒಟ್ಟಂತೂ ಆ ಇಡೀ ಅಹ್ ವಸ್ತುವಿನ ಪ್ರತಿಯೊಂದರ ಅನುಭವವು ಕೂಡ ಸುಖದ ವ್ಯತ್ಯಾಸಗಳನ್ನು ಉಂಟು ಮಾಡುತ್ತೆ ಅನ್ನೋದಕ್ಕೆ ಇನ್ನೊಬ್ಬನಿಗೆ ಎವರೇಜ್ ಕೊಟ್ಟ ತಕ್ಷಣ ತಿಂದ ಅಂತ ಇಟ್ಕೊಳ್ಳಿ ಇದು ಒಂಥರ ಆಯ್ತು ಇಲ್ಲಿ ಒಂದೇ ವಸ್ತುವನ್ನು ಮೂರು ಜನ ಕೊಟ್ಟಾಗ ಹಸಿದವನಿ ಕೊಟ್ಟಾಗ ಸುಖ ಆಯ್ತು ಈಗ್ಲೆ ತಿಂದು ತುಂಬಿ ತುಳುಕಿತ್ತು ಮೂಗಲ್ಲೇ ಉದುರುತ್ತಾ ಇದಾಗ ಅವ್ನು ಸುಮ್ನೆ ಆಯ್ತು ಅಂತ ತಿಂದ ಇನ್ನೊಬ್ಬ ಓಕೆ ಓಕೆ ಅವನು ಸುಮ್ನೆ ತಿಂದ ಪ್ರಸಾದ ಅಂತ ಇದೇ ಇನ್ನೊಂದು ರೀತಿ ನೋಡಬಹುದು ಇದೇ ತರ ಮೂರ್ ಜನ ಕೂತಿದ್ದಾರೆ ಒಬ್ನಿಗೆ ತಿನ್ನು ತಿನ್ನುವ ಹಂತದಲ್ಲಿ ನಿನ್ನೆಯೂ ತಿಂದಿಲ್ಲ ಇವತ್ತು ಬೆಳಿಗ್ಗೆ ತಿಂದ ಈಗಲೇ ಊಟ ಆಗ್ತಾ ಇರೋದ ಸಂದರ್ಭದಲ್ಲಿ ಕೊಡ್ತಾ ಇದ್ದಾರೆ ಅಂದ್ರೆ ನೀವು ಮೂರವರ ಕಂಡೀಷನ್ ಬೇರೆ ಬೇರೆ ಅಂದಮೇಲೆ ಸುಖ ಬೇರೆ ಬೇರೆ ಆಗುತ್ತಲ್ವಾ ಆಯ್ತು ಕಂಡೀಷನ್ ಹಿಂದಿನ ದಿವಸ ರಾತ್ರಿ ಊಟ ಮಾಡಿದ್ಮೇಲೆ ಬೆಳಿಗ್ಗೆ ಏನು ತಿಂದಿಲ್ಲ ಮಧ್ಯಾನ ಬಂದಿದ್ದಾರೆ ಎಲ್ರಿಗೂ ಸಮಾನವಾಗಿ ಹಸುವಾಗಿದೆ ಅಂತ ಸಮಯದಲ್ಲಿ ಮೂರ್ ಜನಕ್ಕೆ ಪದಾರ್ಥವನ್ನ ಕೊಟ್ರು ಒಬ್ನಿ ಕೊಡುವಾಗ ಕೊಟ್ರು ಅವನು ಆಯ್ತು ಅಂತ ತಿಂದ ಇನ್ನೊಬ್ನಿ ಕೊಡುವಾಗ ಅದು ಏನು ಅಂತ ಪದಾರ್ಥದ ಬಗ್ಗೆ ಹೇಳಿರ್ಲಿಲ್ಲ ಮೊದಲನೇ ಅವನಿಗೆ ಅವನಿಗೆ ಅದು ಗೊತ್ತು ಇಲ್ಲ ಸುಮ್ನೆ ತಿಂದ ಎರಡನೇವರಿಗೆ ಹೇಳಿದ್ರು ಇಲ್ಲ ಅದು ಗೋಡಂಬಿ ದ್ರಾಕ್ಷಿ ಇತ್ಯಾದಿ ಪದಾರ್ಥಗಳನ್ನ ಹಾಕಿ ಮಾಡಿರುವಂತದ್ದು ತುಂಬಾ ಸ್ಪೆಷಲ್ ಅದು ಅಂತ ಅಂಟೆಲ್ಲ ಹಾಕಿದ್ದಾರೆ ಅದಕ್ಕೆ ಹಾಗೆ ಬಹಳ ದೇಹಕ್ಕೆ ಪೌಷ್ಟಿಕವಾದದ್ದು ಅಂತ ಸೌದು ಸೌದು ತಿಂತಾನೆ ಮೂರನೇ ಅವನಿಗೆ ಕೊಡುವಾಗ ಇದು ಆ ರಾಯರ ಪ್ರಸಾದ ಮಂತ್ರಾಲಯದಿಂದ ತಂದು ನಿಮಗೆ ಕೊಡಿ ಅಂತ ಹೇಳಿದ್ದಾರೆ ಅಂತ ಕೊಟ್ಟಾಗ ಅವನು ಕಣ್ಣು ಗೊತ್ಕೊಂಡು ಅದೇ ಪ್ರಸಾದವನ್ನು ಒಬ್ಬ ತಿಂದಿದ್ದಾನೆ ಸುಮ್ಮನೆ ತಿಂದಾನೆ ಇನ್ನೊಬ್ಬ ತಿಂದಿದ್ದಾನೆ ಅದು ಪೋಷಕ ಅನ್ಕೊಂಡು ಇನ್ನೊಬ್ಬ ತಿಂದಿದ್ದಾನೆ ಅದು ಆ ಪ್ರಸಾದದ ಜೊತೆಗೆ ಒಂದು ಗೌರವ ಭಾವವು ಇತ್ತು ಆದ್ರಿಂದಾಗಿ ಅವನ ಇನ್ನೂ ಶ್ರದ್ಧೆ ತಿಂದಾನೆ ಇನ್ನು ನಾಲ್ಕನೇ ಅವನಿಗೆ ಅದೇ ಪದಾರ್ಥವನ್ನ ಅವನು ತುಂಬಾ ಇಷ್ಟಪಡುವ ಯಾರು ಒಬ್ಬರು ಅವನ ಗುರುಗಳು ಅವನ ಬಂಧುಗಳು ಅವನ ಮಿತ್ರರು ಕೊಟ್ಟದ್ದು ರಾಯರ ಪ್ರಸಾದ ಅಂತ ಹೇಳಿ ಕೊಟ್ಟಾಗ ನಿಗೆಷ್ಟು ಖುಷಿ ಆಗುತ್ತೆ ಅಂದ್ರೆ ನನ್ನನ್ನು ನೆನಪಿಸ್ಕೊಂಡು ನನಗೋಸ್ಕರ ಅಂತ ತಂದ್ರು ಕೊಟ್ರಲ್ವಾ ಅನ್ನೋದ್ರ ಜೊತೆಗೆ ಅಂತದ್ದು ರಾಯರ ಪ್ರಸಾದ ಅಂತ ವ್ಯಕ್ತಿಗಳು ತಂದು ಕೊಡುವುದಂದ್ರೆ ಏನು ಅವನು ಎಷ್ಟು ಅದನ್ನ ಎಂಜಾಯ್ ಮಾಡತಾನೆ ಅಂದ್ರೆ ಎಲ್ರಿಗೂ ಕೊಟ್ಟದ್ದು ಒಂದೇ ಪದಾರ್ಥ ಅದ್ರ ಸುಖದಲ್ಲಿ ಎಷ್ಟು ವ್ಯತ್ಯಾಸ ಇದೆ ಒಬ್ಬನಿಗೆ ಸ್ವೀಟ್ ಅಂತ ನಾವ್ ಅನ್ಕೊಳ್ತೀವಿ ಅಯ್ಯೋ ನಾಲಿಗೆಗೆ ಅಷ್ಟೇ ಅಲ್ಲ ಗೊತ್ತಾಗದು ನಾಲಿಗೆ ಗೊತ್ತಾಗುದು ಎಷ್ಟು ಅದಕ್ಕಿಂತ ಹೆಚ್ಚು ತಿಳಿದು ಅದರ ಬಗ್ಗೆ ಏನು ಅಂತ ಗೊತ್ತಿದ್ದಾಗ ಆಗುವ ಸುಖವೇ ಸುಮ್ಮನೆ ಒಂದೇನೋ ಪದಾರ್ಥ ಕೊಟ್ಟು ಅಂತ ಇನ್ನು ಸುಖವೇ ಬೇರೆ ಒಂದೇ ಪದಾರ್ಥ ಗೊತ್ತಿದ್ದವ್ರು ಕೊಟ್ಟಾಗ ಬೇರೆ ಗೊತ್ತಿಲ್ಲದೆ ಕೊಟ್ಟಾಗ ಬೇರೆ ಯಾವುದೋ ಒಂದನ್ನು ಬಯಸಿ ಅದು ಸಿಗ್ಬೇಕು ಅಂತ ಅನ್ಕೊಂಡು ಸಿಕ್ಕಿದಾಗುವ ಸುಖ ಬೇರೆ ಅನಾಯಾಸವಾಗಿ ಯಾವಾಗ್ಲೂ ಸಿಗ್ತಾ ಇರತ್ತೆ ಏನ್ ಇರೋದಂತ ತಿನ್ನುವುದು ಅಂತ ಅದನ್ನ ದೂರದಲ್ಲೂ ಇರುವುದು ಅದರಿಂದಾಗಿ ಸುಖ ಅನ್ನೋದಕ್ಕೆ ಭಗವಂತನ ಆ ಅನುಗ್ರಹ ಹೇಗೆ ಅಂದ್ರೆ ಅವನವನು ಎಷ್ಟೆಷ್ಟು ತಿಳುವಳಿಕೆಯ ಕೂಡ ಅಷ್ಟಷ್ಟು ವಿಶ್ವಮಯವಾದ ವಿಶ್ವದ ಎಲ್ಲಾ ಕಡೆ ಇರುವಂತಹ ಆಯಾ ಪದಾರ್ಥಗಳನ್ನ ಆಯಾ ವ್ಯಕ್ತಿಗಳಿಗೆ ಆಯಾ ಕಾಲದಲ್ಲಿ ಒದಗಿಸುವ ಈಶಾತನ ಈಶಾ ಅಂದ್ರೆ ಐಶ್ವರ್ಯ ಗುಣ ಉಳ್ಳವ ಅಂತರ್ಥ ಯಾರ್ಯಾರಿಗೆ ಏನೇನು ಸುಖ ಸಿಗಬೇಕು ನಾವು ಸುಖ ದುಃಖವನ್ನ ಅನುಭವಿಸದೆ ಹೊರತು ಯಾರಿಗೂ ಸುಖ ದುಃಖಗಳನ್ನ ಕೊಡ್ಲಿಕ್ಕಾಗಲ್ಲ ಕೊಡುದು ಅಂದ್ರೆ ಅದು ನಮ್ಮ ಅಧಿಕಾರದಲ್ಲಿ ಇದ್ದದನ್ ಕೊಡುದು ನಾವು ಅಲ್ಲೇ ಇರುವ ಪದಾರ್ಥವನ್ನೇ ಹಾಕಿ ಕೆರೆ ನೀರನ್ನು ಕೆರೆಗೆ ಚೆಲ್ಲಿ ಇಂತ ಸಂತೋಷ ಪಡುದು ಹೊರತು ಪಡಿಸಬಹುದು ಸೃಷ್ಟಿ ಮಾಡಿದ ಒಂದು ಅಕ್ಕಿಯನ್ನ ಬೇಯಿಸಿ ಊಟ ಹಾಕಿ ಒಬ್ಬನನ್ನು ತೃಪ್ತಿಪಡಿಸ್ತೇನೆ ಅನ್ನೋದು ಅಸಾಧ್ಯ ಆದ್ರಿಂದ ಸುಖ ಅನ್ನೋದು ವಿಶ್ವದ ಎಲ್ಲಡೆ ಪ್ರತಿಯೊಬ್ಬರಿಗೂ ಆಯಾ ಕ್ರಮದಲ್ಲಿ ಸಿಗ್ತಾ ಇರುತ್ತೆ ಅದನ್ನ ಒಡೆತನ ಪರಮಾತ್ಮನದ್ದು ವಿಶ್ವ ಅದರ ಜೊತೆಗೆ ಸುಖ ದುಃಖ ಮಿಕ್ಸು ಆಗುತ್ತೆ ಕೆಲವರಿಗೆ ಸುಖ ದುಃಖ ಮಿಕ್ಸ್ ಆಗಿ ಸಿಗುತ್ತೆ ಕೆಲವರಿಗೆ ಸುಖ ಹೆಚ್ಚು ಸಿಗುತ್ತೆ ಕೆಲವರಿಗೆ ದುಃಖ ಹೆಚ್ಚು ಸಿಗುತ್ತೆ ಕೇವಲಕ್ಕೂ ಸುಖ ಸಿಗುತ್ತೆ ಕೇವಲ ದುಃಖ ಸಿಗುತ್ತೆ ಅನ್ನೋದು ಇಲ್ವೇ ಇಲ್ಲ ಕಾನ್ಸೆಪ್ಟ್ ಎಷ್ಟೇ ಹೊಗಿನ ವ್ಯಕ್ತಿತ್ವ ಆಗಿದ್ರು ಕೂಡ ಸುಖ ಪಡ್ಲಿಕ್ಕೆ ಬೇಕಾದ ಇನ್ಸ್ಟಿಂಕ್ಟ್ ಒಳಗಿನಿಂದ ಅದು ಬೇರೆ ಇಲ್ಲ ಅದನ್ನು ಕೊಡುವವನು ಅವನೇ ಆದ್ರಿಂದ ಅವನ ವಿಶ್ವೇಶ ಜಯ ಪುರುಷೋತ್ತಮ ಪ್ರತಿಯೊಬ್ಬ ಪುರುಷನಲ್ಲೂ ಇದ್ದಾನೆ ಪುರುಷ ಅಂತಂದಾಗ ಈ ಶರೀರದ ಪುರು ಸಹ ಪೂರ್ಣವಾಗಿ ಇರುವಂತಹದ್ದು ನಮ್ಮ ಶರೀರದಲ್ಲಿ ಅಂತರ್ಯಾಮಿಯಾಗಿ ಇದ್ದು ಭಗವಂತ ಪುರುಷೋತ್ತಮ ಅಂತ ಕೊಂಡಾನೆ ಕೃಷ್ಣಧನ ಗೀತೆಯಲ್ಲಿ ಕ್ಷರಶಾಕ್ಷರ ಏವಚಾಕ್ಷರ ಸೊರಬಾಣಿ ಭೂತಾನಿ ೂಟಸ್ಥೋಕ್ಷ್ಯತೆ ಯೋ ಲೋಕತ್ರಭರ್ತಿ ಅವನು ಅವ್ಯ ಏನಾದ್ರಿಂದಾಗಿ ಎಲ್ಲೂ ನಾಶ ಆಗುದಿಲ್ಲ ಆದ್ರಿಂದಾಗಿ ಅನ್ಯ ಪುರುಷ ಪುರುಷೋತ್ತಮ ವೇದಗಳಲ್ಲಿ ಶಾಸ್ತ್ರಗಳಲ್ಲಿ ಎಲ್ಲಿಯೂ ಆತನನ್ನು ಈಗ ನಂದ್ರೆ ಏನು ಚಿಂತನೆ ಇದೆ ಅದಕ್ಕೆ ವಿರುದ್ಧವಾಗಿ ಇಲ್ಲ ನಮ್ಮ ಇಂಟರ್ಪ್ರಿಟೇಶನ್ಗಳು ಬೇರೆ ಬೇರೆ ಇರ್ಬೋದು ಆದ್ರೆ ಪರಮಾತ್ಮನನ್ನ ಪುರುಷ ಅಂತ ಕರೆದ್ದು ಅರ್ಥಾತ್ ಅದು ಬೇರೆ ಕಂಪೇರ್ ಮಾಡಿ ಎ ಲೋಕದಲ್ಲಿ ಕಂಪೇರ್ ಮಾಡ್ತೇವೆ ನಾವು ಬಡವಾದಕ್ಕೆ ಯಾವುದಕ್ಕೆ ಕಂಪೇರ್ ಮಾಡಬೇಕು ಅನ್ನೋ ಅಂಶವನ್ನ ತಿಳ್ಕೊಳ್ಲಿಕ್ಕೋಸ್ಕರ ಹೇಳಿದ್ರು ಅವನ ಅವನ್ ಮಾಡಬೇಕಾದದು ಅವನ ಎತ್ತರವನ್ನ ಅರ್ಥ ಮಾಡ್ಕೊಳ್ಳಿ ಹೊರತು ಕಂಪ್ಯಾರಿಸನ್ ನಿಂದ ನಾನು ಚಿಕ್ಕ ನನ್ನ ಚಿಕ್ಕವನ್ನ ಸೃಷ್ಟಿ ಮಾಡಲ್ಲ ನಾವು ಪುರುಷೋತ್ತಮ ಅಂತವನನ್ನು ಚಿಂತಿಸುವುದು ಜಗತ್ತಲ್ಲಿರುವ ಎಲ್ಲಾ ವಸ್ತುಗಳಿಗಿಂತ ಎತ್ತರದವನು ನಮ್ಗೆ ಏನೇ ತೊಂದರೆ ಉಂಟಾದ ಆದಾಗ್ಲೂ ಯಾವ ಮ್ಯಾನೇಜ್ಮೆಂಟ್ ಅನ್ನು ಕೇಳಬೇಕು ಪುರುಷೋತ್ತಮ ಮ್ಯಾನೇಜ್ಮೆಂಟ್ ಅನ್ ಕೇಳಬೇಕು ಅಂತ ಪುರುಷೋತ್ತಮ ಅನ್ನುವ ಶಬ್ದವನ್ನು ಹಾಕಿದ್ರು ನಿತ್ಯ ಸುಬೋಧ ಅಂತ ಮುಂದೆ ಮತ್ತೆ ಮಾತಿದೆ ಅದನ್ನ ಮುಂದಿನ ಚಿಂತಕಿಯಾಗ ನೋಡೋಣ ಅಂತ ಹೇಳ್ತಾ ಕಾಯಿನ ವಾಚ ಮನಸ ಇಂದ್ರಿ ಆತ್ಮನ ವಂಶ ಸ್ವಭಾವ ಕರೋಮಿ ಅಧ್ಯಕ್ಷ ಕಲಂ ಪರಸ್ವೈ ನಾರಾಯಣ ಚಾಮಿ ಶ್ರೀಕೃಷ್ಣಾರ್ಪಣೆ